ಹತ್ತೊಂಬತ್ತು ವಿಕ್ರಯದ ವೈಖರಿ ಗಂಗಾ ಯಮುನಾ ಸಂಗಮದ ಪುಣ್ಯ ಪುಣ್ಯಕ್ಷೇತ್ರ ಪ್ರತಿಷ್ಠಾನ ನಗರ ಲಕ್ಷ್ಮಿಯು ನೋಡಿಕೊಳ್ಳುವ ರನ್ನ ರನ್ನಗನ್ನಡಿಯೋ ಎಂಬಂತೆ ಆ ಜಲರಾಶಿಯು ವಿಸ್ತಾರವಾಗಿ ನಿರ್ಮಲವಾಗಿದ್ದು ಆ ನಗರದ ಪ್ರತಿಬಿಂಬವನ್ನು ಧರಿಸುತ್ತಿದೆ ಅತ್ತರಿಂದ ಬಂದ ಶುದ್ದ ನೀಲದಂತಿರುವ ಯಮುನಾ ವಜ್ರದಂತೆ ಥಳಥಳಿಸುವ ಗಂಗಾಧ ಜಲದೊಡನೆ ಸೇರಿ ಇರುವ ಆ ಜಲರಾಶಿಯ ಗರ್ಭವನ್ನು ಭೇದಿಸಿ ಮುಂದೆ ಹೋಗುತ್ತಿರುವುದನ್ನು ನೋಡುತ್ತಾ ಬೆಸ್ಟರ ಗುಂಪು ದಡದಲ್ಲಿ ನಿಂತಿದೆ ಯಜಮಾನನು ಮುಂದೆ ನಿಂತು ನೋಡುತ್ತಿದ್ದಾನೆ ದೇಹವು ಭೂಮಿಯ ಮೇಲೆ ನಿಂತಿದ್ದರೂ ಮನಸ್ಸು ಆ ನೀರಿನೊಳಗೆ ವಿಹರಿಸಲು ಹೋಗುವ ಹೊರಟು ಹೋಗಿರುವುದರ ಗುರುತು ಎಂಬಂತೆ ಕೈಗಳ ಕೈಗಳ ಬೆನ್ನ ಹಿಂದೆ ಒಂದೊಂದೊಂದು ಹಿಡಿದುಕೊಂಡು ನಿಶ್ಚಲವಾಗಿವೆ ಕಣ್ಣು ನೊರೆ ತೆರೆಗಳನ್ನು ಭೇದಿಸಿಕೊಂಡು ಒಳಗುಗ್ಗಿ ಅಲ್ಲೆಲ್ಲ ಅಲ್ಲೇ ಅಲೆದಾಡಿಕೊಂಡು ಒಂದು ಗಳಿಗೆ ಯಜಮಾನನು ಮಾತನಾಡಿದನು ದಿಟ ಮೀನುಗಳೆಲ್ಲ ಬಂದು ಸೇರಿವೆ ನಾಡಿದ್ದು ಹುಣ್ಣಿಮೆ ತಾನಕ್ಕೆ ಬರುವವರೆಗೆ ಗದ್ದಲವೆಲ್ಲ ಮರು ಮದ್ ಮುಗಿದು ಹೋಗ್ತದೆ ನಾವು ಒತ್ತಾರೆ ಊಟ ಮಾಡಿಕೊಂಡು ಒತ್ತು ನೆತ್ತಿ ಮೇಲೆ ಬರತ್ಮನ್ನ ಇಲ್ಲಿ ಬಂದುಬಿಡುವ ಬಲೆಗಳು ಮಾತ್ರ ಬಲವಾಗಿರಬೇಕು ಈ ತುಯಿತಾ ಬಂದಾಗ ಕಳಿಬಾರದು. ಅದೆಲ್ಲ ನೋಡ್ಕೊಳ್ಳಿ ಜೊತೆಗೆ ಅಂಬರಿಗರಿಗೂ ಹೇಳ್ಬಿಡಿ ಎರಡು ದೋಣಿ ಸಾಲದಾ ಇಲ್ಲ ಮಾಮಾ ನಾಲ್ಕು ದೋಣಿ ಇದ್ರೆ ಚೆನ್ನ ಹಾಗೆ ಮಾಡು ನಾನು ಬರಬೇಕಾ ಇದೀಗ ಚೆನ್ನಾಯಿತು ನೀನು ಇಲ್ಲದಿದ್ದರೆ ನಾವು ನೀರಿಗಾದರೂ ನೀನು ಬರಲೇಬೇಕು ನಿಂಗೆ ಸರಣ್ ಮಾಡಲ್ಲವಾ ನಾವು ನೀರಿಗೆ ಇಳಿಯೋದು ಆಗಲಿ ಕಣಪ್ಪ ಗಂಗಮ್ಮನ ಬ ಬಲಿ ಬಲಿ ಒಂದು ಒಳ್ಳೆ ಕುರಿ ಬುದ್ದಲಿ ಎಂಡ ಅರಸಿನ ಕುಂಕುಮ ಬಳೆ ಬಿಚ್ಚೋಳೆ ಕಾಯಿ ಹಣ್ಣು ದೂಪ ದೀಪ ಅಡಿಕೆ ಕಾಣಿಕೆ ಎಲ್ಲ ತರಿಸಿ ಹಾಗೆ ಒಂದೆರಡು ಮೂಟೆ ಪುರಿ ಒಂದು ಮೂಟೆ ನನಂದವರ ಕಾಳು ಎಲ್ಲ ತಂದಿರಿ ಸರಿ ಕಣಪ್ಪ ಪೂಜೆ ಮಾ ಯಾರು ಮಾಡೋರು ಯಜಮಾನ ಅದಕ್ಕಲ್ಲ ಪೂಜೆ ಮಾಡೋರು ಮರಿಯಾಗಿ ಏನು ತಿನ್ನದೇ ಬರಬೇಕಲ್ಲ ಅದಕ್ಕೆ ಹಂಗಂದೆ ನೀನು ಅತ್ತೆ ಇಬ್ಬರು ಬನ್ನಿ ಇಲ್ಲೇ ತಾನಾಗಿನ ಮಾ ಗಂಗಮ್ಮನ ಪೂಜೆ ಮಾಡಿ ನಮ್ಮನ್ನೆಲ್ಲ ಅರಸಿ ಕಳಿಸಿಕೊಡಿ ಸರಿ ದೋಣಿ ಬಳೆ ಪೂಜೆಗೆ ಬೇಕಾದೆಲ್ಲ ನೋಡಿಕೊಂಡು ನಾಳೆ ಮಾಡ್ಕೊಳ್ಳಿ ಅಣಗಿನ ಬೇಕಾ ಅದೇ ಅದಿಯೋ ನಾವೇ ನೋಡ್ಕೊಳ್ತೀವಿ ಬಿಡು ಮಾವ ನೋಡ್ರಿಯಾ ನಿಮ್ಮ ಬುದ್ಧಿನ ಮುದುಕನಲ್ಲ ಅನ್ನೋ ಮಾತೇ ಇಲ್ಲವಲ್ಲ ನೀವು ನೀವೇ ನೋಡಿಕೊಂಡ್ರೆ ನಾಳೆ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಬೇಡ ಮನೆಯಲ್ಲಿ ಹೇಳಿ ಹೇಳಿರ್ತೀನಿ ಏಟ್ ಬೇಕಾಗಿತ್ತದೋ ಓಟ್ ಓಟ್ ತಗೊಂಡೋಗಿ ಆಮೇಲೆ ಕೊಟ್ಬಿಡಿ ಹಂಗೂ ಆಗಲಿ ಕಣಪ ಬೆಸ್ತ ಪಡೆಯ ನೋಡನೆ ಅಲ್ಲಿಂದ ಜಾರಿತು ಬೆಸ್ತ ಪಡೆಯು ಯಜಮಾನ ಅಲ್ಲಿಂದ ಜಾರಿತು ಪುಣ್ಯಮೆಯ ದಿನ ಇನ್ನೇನು ಮಧ್ಯಾಹ್ನಕ್ಕೆ ಬಂದಿದೆ ಬ್ರಾಹ್ಮಣರು ಆಗಲೇ ಮಾಧ್ಯಾತ್ಮಿಕವನ್ನು ಮಾಡುತ್ತಿದ್ದಾರೆ ಎಷ್ಟೋ ಜನ ಕತ್ತೆತ್ತಿಕೊಂಡು ಸೂರ್ಯ ತೇಜಸ್ಸಿನಿಂದ ಲೋಕಾನುಗ್ರಹ ಗೃಹಸ್ಥರಾಗಿ ಪ್ರಾಣಶಕ್ತಿಯನ್ನು ಸಂಗ್ರಹಿಸುತ್ತಿದ್ದಾರೆ ಇನ್ನೆಷ್ಟೋ ಜನ ದೇವರ್ಷಿ ಪಿತೃತೃಪ್ಯತವಾಗಿ ತರ್ಪಣಗಳನ್ನು ಬಿಡುತ್ತಿದ್ದಾರೆ ಅಲ್ಲಲ್ಲಿ ಹೊತ್ತಾಗಿ ಬಂದ ಹೆಂಗಸರು ಗಂಗಾ ಪೂಜೆಯನ್ನು ಮಾಡಿ ಬಾಗಿನ ಕೊಟ್ಟು ಅವಸರ ಅವಸರವಾಗಿ ಹೊರಡುತ್ತಿದ್ದಾರೆ ಬಿಸಿಲು ಬಲವಾಗಿದೆ ಬೆಸ್ಟರ್ ಗುಂಪು ಯಜಮಾನನನ್ನು ಮುಂದೆ ಮಾಡಿಕೊಂಡು ತಲೆಯ ಮೇಲೆ ಬುಟ್ಟಿಗಳನ್ನು ಹೊತ್ತು ಅಲ್ಲಿಗೆ ಬಂತು ಯಜಮಾನನು ಹೆಂಡತಿಯು ಸ್ನಾನ ಮಾಡಿದರು ಮಿಕ್ಕವರೂ ಮಾಡಿದರು ಆ ದಂಪತಿಗಳು ಪೂಜೆಯನ್ನು ಸಾಂಗವಾಗಿ ಮಾಡಿ ಕುಲದವರು ತಂದಿದ್ದ ಬಲಿಗಳನ್ನೆಲ್ಲ ಗಂಗಾದೇವಿಗೆ ಸಮರ್ಪಣ ಮಾಡಿದರು ಕುಲದವರು ತಾವು ತಂದಿದ್ದ ತಾವು ತಾವು ತಂದಿದ್ದ ಬುತ್ತುಗಳನ್ನು ಗಂಗಮ್ಮನಿಗೆ ನಿವೇದನೆ ಮಾಡಿ ಮೊದಲ ತುತ್ತು ಗಂಗಮನಿಗೆಂದು ನೀರೀಗದು ಎರಡನೇ ತುತ್ತು ಯಜಮಾನನಿಗೆ ಒಪ್ಪಿಸಿ ಅವನ ಅಪ್ಪಣೆ ಪಡೆದು ತಾವು ತಿಂದರು ಯಜಮಾನನು ಸೂರ್ಯನಿಗೆ ನಮಸ್ಕಾರ ಮಾಡಿ ಗಂಗಮ್ಮನ ಅಪ್ಪಣೆ ಕೇಳಿ ದೋಣಿಯನ್ನು ಮುಟ್ಟಿ ಕಣ್ಣು ದೋಣಿಯನ್ನು ಹತ್ತಿದನು ದೋಣಿಯು ಅಷ್ಟು ದೂರ ಹೋಯಿತು ಅದರ ಹಿಂದೆ ಮೂರು ದೋಣಿಗಳು ಬಲಗಳನ್ನು ಕಾಳು ಪುರಿಮೂಟಗಳನ್ನು ಹೊತ್ತುಕೊಂಡು ಹೋದವು ಕಾಳು ಪುರಿಗಳನ್ನು ಚೆಲ್ಲಿ ಮೀನುಗಳೆಲ್ಲ ಒಂದೆಡೆ ಸೇರುತ್ತಲು ಬಲೆಯನ್ನು ಹಾಕುವ ಕಲಿಸುವ ಯಜಮಾನನು ಬಂದು ದಡವನ್ನು ಸೇರುವುದರೊಳಗೆ ಬಲೆ ಹಾಕಿದಿದ್ದು ಮುಗಿತು ದೋಣಿಗಳೆರಡು ಅತ್ತಕಡೆ ಇತ್ತಕಡೆ ಇತ್ತ ನಿಂತು ಹಗ್ಗಗಳನ್ನು ಎಳೆದವು ಬಾರಿ ಹಗ್ಗಗಳು ಬೇಕಂದೆ ಬೇಕೆಂದರೆ ಒಂದೊಂದರಲ್ಲಿ ನಾಲ್ಕು ನಾಲ್ಕು ಕೋಣಗಳನ್ನು ಕಟ್ಟಬಹುದು ಅಂತ ಹುರಿಯ ನೂಲುಗಳು ಅಷ್ಟು ಹೊತ್ತು ಎಳೆಯುವ ಕೆಲಸವು ಮೊದಲಾಯಿತು ತುಗ್ಗುವುದರೊಳಗೆ ಬೆಸರಿಗೆ ಗೊತ್ತು ಬೇಟೆ ಬೇಕಾದ ಹಗ್ ಸಿಕ್ಕಿದೆ ಎಂದು ಹಗ್ಗಗಳನ್ನು ಎಳೆದು ತಂದು ಎಡದಲ್ಲಿ ಭಾರೀ ಮರಕ್ಕೆ ಕಟ್ಟಿದರು ಸುಮಾರು ಮಧ್ಯಾಹ್ನ ಒಂದು ಜಾವವಾಗಿರಬಹುದು ಬಲೆಗಳು ದಡಕ್ಕೆ ಬಂದವು ಅಳಾಳು ಉದ್ದದೆ ಆಳಾಳು ಉದ್ದದೆ ಮೀನುಗಳು ಸಣ್ಣ ಪುಟ್ಟವೆಲ್ಲ ದೊಡ್ಡ ಕಣ್ಣಿನ ಬಳಿಯಲ್ಲಿ ತಪ್ಪಿಸಿಕೊಂಡು ಹೋಗಿವೆ ಮೊಳದುದ್ದಕ್ಕೆ ಕಡಿಮೆಯಾದ ಮೀನೇ ಇಲ್ಲ ಪುಳಪುಳನೇ ಒದ್ದಾಡುತ್ತಿದೆ ಅವರಿಗಂತೂ ಅದನ್ನು ನೋಡುವುದಕ್ಕೆ ಒಂದು ಸಂತೋಷ ಬರಗಳನ್ನು ದರದ ಮೇಲೆ ಎಳೆದು ತಂದಿದ್ದೂ ಕೊಂಚ ಹೊತ್ತಿನಲ್ಲಿ ಮೀನುಗಳೆಲ್ಲ ಮಂಕಾಗುತ್ತಾ ಬಂತು ಇನ್ನೂ ಅಷ್ಟು ಹೊತ್ತು ವಿಲ್ಲವೆಲ್ಲನೆ ಒಡ್ಡಾಡುವ ಮಾರಣ ಹೋಮವು ಆರಂಭವಾಯಿತು ಒಂದೊಂದನ್ನು ಹಿಡಿದು ಹಿಡಿದು ಗೋಣು ರಾಶಿ ಹಾಕಿದರು ಕೊನೆಯಲ್ಲಿ ಒಂದು ವಿಚಿತ್ರದ ಮೀನು ಅದಕ್ಕೆ ಮನುಷ್ಯರಿಗಿರುವಂತೆ ಕೈಕಾಲು ತಲೆ ಇರುವಂತಿದೆ ಮೈಮೇಲೆ ಪಾಚಿಯು ಬೆಳೆದು ಹೋಗಿದೆ ಪಿಡಿತ ಹಿಡಿಯುವುದೇ ಕಷ್ಟ ಕೊನೆಗೆ ಕಷ್ಟಪಟ್ಟು ನೀರಿನ ಹತ್ತಿರ ತೆಗೆದುಕೊಂಡು ಹೋಗಿ ತೊಳೆದರು ಕೂದಲು ಬೆಳೆದು ಜಡೆ ಕಟ್ಟಿ ಹೋಗಿವೆ ಆ ಜಡೆಗಳನ್ನೆಲ್ಲ ಶಂಖದ ಹುಳುಗಳು ಅಂಟಿಕೊಂಡಿವೆ ಉಗುರುಗಳು ಗೇಣುಗೆಣುದ್ದ ಬೆಳೆದಿವೆ ಅದರಲ್ಲಿ ನೀರಿನ ಹುಳು ಹುಪ್ಪಟ್ಟೆಗಳು ಗುಡಿ ಮಾಡಿಕೊಂಡಿವೆ ಮನುಷ್ಯ ಸಂದೇಹವಿಲ್ಲ ತೊಳೆದರು ದಡಕ್ಕೆ ಮೇಲ್ ದಡದ ಮೇಲಕ್ಕೆ ತಂದರು ಬದುಕಿದ್ದಾನೆ ಉಸಿರಿಲ್ಲದಿದ್ದರೂ ಬಿಸಿ ಇದೆ ಯಜಮಾನನಿಗೆ ವರದಿ ಹೋಯಿತು ವರದಿ ಹೋಯಿತು ಅವನು ಓಡಾಡುತ್ತಾ ಬಂದನು ಮರಳಿನ ಮೇಲೆ ಮಲಗಿಸಿದ್ದ ದೇಹಕ್ಕೆ ಮರಳಿನ ಬಿಸಿ ತಗಿಲಿತೋ ಅಥವಾ ಸಂಜೆಯ ಬಿಸಿಲೇ ಆ ದೇಹದೊಳಗೆ ಪ್ರಾಣಶಕ್ತಿಯನ್ನು ತುಂಬಿತೋ ಅಂತೂ ಉಸಿರಾಡಿತು ಚೈತನ್ಯವು ಕೂಡಿಕೊಂಡಿತು ಕಣ್ಣು ತೆರೆಯಿತು ಇನ್ನೊಂದು ಗಲಿಗೆಯೊಳಗೆ ಹೋಗಿ ಎದ್ದು ಕುಳಿತುಕೊಂಡಿತು ನಿದ್ದೆಯಿಂದ ಎದ್ದವನಂತೆ ಸಮಾಧಾನದಿಂದ ಸುತ್ತಲೂ ನೋಡಿ ಎದುರು ಬಿದ್ದಿದ್ದ ಮೀನಿನ ರಾಶಿಯನ್ನು ನೋಡಿ ತಲೆಯಲ್ಲಾಡಿಸಿ ಎರಡು ಕಡೆಯೂ ಹರಿಯುತ್ತಿರುವ ಗಂಭೀರ ಪ್ರವಾಹಗಳಿಗೆ ಕೈಮುಗಿದು ಎದ್ದು ಹೋಗಿ ಆಚಮನ ಮಾಡಿ ಬಂದು ಪದ್ಮಾಸನದಲ್ಲಿ ಕುಳಿತನು ಕುಳಿತುಕೊಳ್ಳುವ ರೀತಿಯಿಂದಲೇ ಯಜಮಾನನಿಗೆ ಈತನು ತಪಸ್ವಿ ಇರಬೇಕು ಎನ್ನಿಸಿತು ತಾನು ಹೊದೆದಿದ್ದ ಕಂಬಳಿಯನ್ನು ಹಾಸಿ ಸಾಂಗವಾಗಿ ಭೂಮಿಯಲ್ಲಿ ಭೂಮಿಯಲ್ಲಿ ಮಲಗಿಸಿ ನಮಸ್ಕಾರ ಮಾಡಿ ದಯ ಮಾಡಬೇಕು ಈ ಕಂಬಳಿಯ ಮೇಲೆ ಮೂರ್ತಿ ಮೂರ್ತಿ ಮಾಡಬೇಕು ಎಂದನು ಎಂದನು ಜಲವಾಸಿಯು ದರ್ಭೆಯನ್ನು ತೋರಿಸಲು ಎಲ್ಲರೂ ಓಡಿ ಹೋಗಿ ಒಂದು ಹೊರೆ ದರ್ಭೆಯನ್ನು ಕುಯ್ದು ತಂದರು ಅದರಲ್ಲಿ ಎರಡು ಗರಿಗೆಗಳನ್ನು ತೊಡಗ ಕೆಳಗೆ ಹಾಕಿಕೊಂಡನು ಎರಡನ್ನು ಬೆರಳಿಗೆ ಸಿಕ್ಕಿಸಿಕೊಂಡು ಆತನು ಆ ಹೊರೆಯನ್ನು ಹೊರ ಹೊರಗಿಕೊಂಡು ಕುಳಿತನು ಎಲ್ಲರೂ ಪದೇ ಪದೇ ನಮಸ್ಕಾರ ಮಾಡಿದರು ಎಲ್ಲರೂ ಕಣ್ಣು ತುಂಬಿ ನೀರಿಟ್ಟುಕೊಂಡಿದ್ದಾರೆ ಒಬ್ಬರಿಗಾದರೂ ಮಾತನಾಡಲು ಧೈರ್ಯವಿಲ್ಲ ಎಲ್ಲರೂ ಕೈ ಮುಗಿದುಕೊಂಡು ನಿಸುತ್ತಲೂ ನಿಂತಿದ್ದಾರೆ ವ್ಯಕ್ತಿಯ ತೇಜೋಮಯವಾದ ಕಣ್ಣುಗಳನ್ನು ಅರಳಿಸಿ ವ್ಯಕ್ತಿಯ ತೇಜೋಮಯವಾದ ಕಣ್ಣುಗಳನ್ನು ಅರಳಿಸಿ ಸಣ್ಣ ದನೆಯಲ್ಲಿ ಈಗ ಇಲ್ಲಿ ಆಳುತ್ತಿರುವ ದೊರೆಯಾರು ಎಂದು ಕೇಳಿದನು ಯಜಮಾನನು ಭಯಭಕ್ತಗಳಿಂದ ಮಹರ್ಷ ಚಕ್ರವರ್ತಿ ಎಂದು ಅರಿಕೆ ಮಾಡಿದನು ಆತನಿಗೆ ಸುದ್ದಿಯನ್ನು ತಿಳಿಸಿ ಎಂದು ಹೇಳಿ ವ್ಯಕ್ತಿಯು ಮತ್ತೆ ಧ್ಯಾನಾಸಕ್ತವಾಯಿತು ಒಂದು ಗಳಿಗೆಯೊಳಗಾಗಿ ಚಕ್ರವರ್ತಿಯು ಸಪರಿವಾರನಾಗಿ ಬಂದನು ಆತನ ಜೊತೆಯಲ್ಲಿಯೇ ಬಂದಿದ್ದ ರಾಜಪುರೋಹಿತನು ವಿದ್ಯುಕ್ತವಾಗಿ ಪೂಜೆಯನ್ನು ಮಾಡಿ ಮಧುಪಕ್ಕವನ್ನು ಒಪ್ಪಿಸಿದನು ಚತುರ್ವೇದಗಳನ್ನು ಸಾಂಗವಾಗಿ ಅಧ್ಯಯನ ಮಾಡಿದ ಮಹಾಬ್ರಾಹ್ಮಣನಿಗೆ ಮಾತ್ರ ಸಲುವ ಆ ಮರ್ಯಾದೆಯನ್ನು ಅದಕ್ಕೆ ಅರ್ಹನಾದವನಂತೆ ಆ ಅಭ್ಯಾಸವಿರುವವನಂತೆ ಆ ವ್ಯಕ್ತಿಯು ಅಂಗೀಕರಿಸಿದನು ಅದೆಲ್ಲ ಆದ ಮೇಲೆ ನಹುಶನು ಪೂರ್ವಕವಾಗಿ ನಮಸ್ಕರಿಸಿ ದೇವ ತಾವು ಯಾವ ಪಾವನ ವಂಶದವರು ತಮ್ಮ ದಾವ ನಾಮಧೇಯವೇನು ಎಂದು ವಿನಯವಾಗಿ ವಿಚಾರಿಸಿದರು ಆ ತಪಸ್ಸು ಭಾರ್ಗವನ್ನು ನಾನು ಶ್ಯವನನೆಂದು ಕರೆಯುವವರು ನಾನು ಈ ಗಂಗಾಯಮನ ಸಂಗಮದಲ್ಲಿ ಜಲಸ್ತಂಭನ ಮಾಡಿ ತಪಸ್ಸು ಮಾಡಿಕೊಂಡಿದ್ದೇನು ದೈವ ದೈವ ಪ್ರೇರಿತರಾದ ಇವರು ಈ ದಿನ ಮೀನು ಹಿಡಿಯುವಾಗ ನನ್ನನ್ನು ದಡಕ್ಕೆ ಎಳೆದು ಹಾಕಿದರು ಆದ್ದರಿಂದ ಮೊದಲು ಇವರ ಋಣವನ್ನು ತಿಳಿಸಿ ಇವರಿಗೆ ಎಷ್ಟು ಸಲ್ಲಬೇಕು ಅದನ್ನು ಸಲ್ಲಿಸಿ ನನ್ನನ್ನು ಬಿಡಿಸಿಕೋ ಬೆಲೆ ಎಷ್ಟು ಎಂಬುದನ್ನು ನಿನ್ನ ಸ್ವಬುದ್ಧಿಯಿಂದಲೇ ನಿಶ್ಚಯಿಸು ಎಂದನು ತಪಸ್ಸು ಮಾಡುತ್ತಿದ್ದುವನನ್ನು ತಾವು ಎಳೆದರು ಎಂದು ಕೇಳಿದ ಕೂಡಲೇ ಅಲ್ಲಿ ನಡೆದಿದ್ದ ಬೆಸ್ತರೆಲ್ಲ ನಡುಗೆ ಹೋದರು ಶವನ ನಹುಶರಿಬ್ಬರಿಗೂ ನಮಸ್ಕಾರ ಮಾಡಿ ತಿಳಿಯದೆ ಮಾಡಿದ ತಪ್ಪು ಅನ್ನು ಮನ್ನಿಸಬೇಕು ಎಂದು ಹೋಗಿರಿದುಕೊಂಡರು ಶವನನ್ನು ನಗು ನಗುತ್ತಾ ಪ್ರದಾನ ಮಾಡಿದನು ನಹುಶನು ತಾನು ಉಳಿದುಕೊಂಡೇನೆಂದು ಸಂತೋಷಪಟ್ಟುಕೊಂಡು ದೇವ ತಮ್ಮ ಬೆಲೆಯಾಗಿ ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಡದೆ ಎಂದು ಕೇಳಿದನು ಶ್ಯವನನು ನಿನ್ನ ಮಂತ್ರಿಗಳನ್ನು ಕೇಳು ಎಂದನು ಅರಸನು ಮಂತ್ರಗಳನ್ನು ವಿಚಾರಿಸಿ ನೂರು ಸಾವಿರ ಎಂದನು ಚವನನಿಗೆ ಅಸಮಾಧಾನವಾಗಿ ಬ್ರಾಹ್ಮಣರನ್ನು ವಿಚಾರಿಸುವ ಎಂದನು ಅರಸನು ರಾಜಪುರೋಹಿತನ ಮುಖವನ್ನು ನೋಡಲು ಆತನು ಪ್ರಭು ಬ್ರಾಹ್ಮಣನ ಬೆಲೆ ಎಷ್ಟೆಂದು ಹೇಳ ಎಲ್ಲೂ ಹೇಳಿಲ್ಲ ಅರ್ಹನಾದ ಭಗವಂತನಿಗೆ ಏನು ಕೊಟ್ಟರೂ ಸಲ್ಲದು ಎಂದನು ಅರಸನು ಅರ್ಧ ರಾಜ್ಯವನ್ನು ಕೊಡಲೆ ಎಂದು ಕೇಳಿದನು ಶವನನು ಅಸಮಾಧಾನ ಸುತ್ತಲೂ ನೋಡಿ ಸಂಘವ ಸಂಧಾರ್ಜ್ಯವನ್ನು ಕೊಡುತ್ತಿರುವ ಋಷಿಯೊಬ್ಬನನ್ನು ದೂರದಲ್ಲಿ ಕಂಡು ಆತನನ್ನು ವಿಚಾರಿಸುವ ಎಂದನು ಚಕ್ರವರ್ತಿಯು ತಾನೇ ಅಲ್ಲಿಗೆ ಹೋಗಿ ಆತನಿಗೆ ನಮಸ್ಕಾರ ಮಾಡಿ ಭಗವಾನ್ ನನ್ನ ಧರ್ಮ ಸಂಕಟವನ್ನು ಪರಿಹರಿಸಿ ಕಾಪಾಡಬೇಕು ಎಂದನು ಆತನು ಎಲ್ಲರನ್ನೂ ವಿಚಾರಿಸಿ ಅರಸ ಬೆಲೆ ಇಲ್ಲದ ವಸ್ತುವನ್ನು ಬೆಲೆ ಇಲ್ಲದೇ ಬೆಲೆ ಇಲ್ಲದೆ ವಸ್ತುವಿನಿಂದಲೇ ಕುಲುಕೋ ಮನುಷ್ಯರಲ್ಲಿ ಬ್ರಾಹ್ಮಣನಿಗೆ ಬೆಲೆ ಇಲ್ಲ ಪ್ರಾಣಿಗಳಿಗೆ ಗೋವಿಯಲ್ಲಿ ಗೋವಿಗೆ ಬೆಲೆ ಇಲ್ಲ ಪ್ರಾಣಿಗಳಲ್ಲಿ ಗೋವಿಗೆ ಬೆಲೆ ಇಲ್ಲ ಆದ್ದರಿಂದ ಬ್ರಾಹ್ಮಣನನ್ನು ತಿಳಿದವರು ಗೋವಿಂದ ಗೋವಿನಿಂದ ವಿಕ್ರಯಿಸುವರು ಎಂದರು ಅರಸನು ಅದನ್ನು ಅನುಮೋದಿಸಿ ಎಷ್ಟು ವಸ್ತುಗಳನ್ನು ಕೊಡಲಿ ಎಂದುವನನು ಅದನ್ನು ಅಂಗೀಕರಿಸಿ ಅವರು ಕೇಳಿದ್ದಷ್ಟು ಎಂದರು ಬೆಸ್ತರು ಅರಸರಿಗೆ ಕೈಮೂಗಿಕೊಂಡು ಹೇಳಿದರು ಬುದ್ಧಿ ತಪಸ್ಸು ಕಿಡಿಸಿದು ಅಂತ ಇಪ್ಪ ಯುವಪ್ಪ ಸಾಪ ಸಾಪಾ ಕೊಡಲಿಲ್ಲವಲ್ಲ ಅದೇ ನಮ್ಮ ಅದೃಷ್ಟ ಇನ್ನೂ ನಮಗೆ ಬೆಲೆ ಕೊಡದ ಇವಪ್ಪ ಏನು ಮೀನು ಕಟ್ಟೋದನ್ನು ನಮನೇ ನಮಗೇನು ಬೇಡ ಬುದ್ಧಿ ನಿಮ್ಮ ಪಾದ ಬ್ರಾಹ್ಮಣನು ಕೇಳಲಿಲ್ಲ ಬಹುದಿನಗಳಿಂದ ಈ ಮೀನುಗಳ ಜೊತೆಯಲ್ಲಿದ್ದು ನಾನು ಮೀನೇ ಹೋಗಿದ್ದೇನೆ ಇದು ಇಲ್ಲಿ ಬಿದ್ದುವವರೆಲ್ಲ ನಮ್ಮ ಬಾಂಧವರೇ ಬಿದ್ದಿರುವವರೆಲ್ಲ ನನ್ನ ಬಾಂಧವರೇ ನಾನು ಅವರ ಹಾಗೆಯೇ ಅವರು ಸತ್ತಿದ್ದಾರೆ ನಾನು ಬದುಕಿದ್ದೇನೆ ಅಷ್ಟೇ ಅವರಿಂದ ನೀನು ಕೊಂಡುಕೊಳ್ಳದಿದ್ದರೆ ನಾನು ಈ ನಮ್ಮ ನೆಂಟನೊಡನೆ ಸಾಯಬೇಕಾಗುವುದು ಎಂದು ಖಚಿತವಾಗಿ ನೋಡಿದನು ಅರಸನಿಗೂ ಬೆಸ್ತರೆ ಯಜಮಾನನಿಗೂ ಎಷ್ಟೋ ಹೊತ್ತು ಮಾತನಾಡೆಯಿತು ಬೆಲೆಯನ್ನು ತೆಗೆದುಕೊಳ್ಳಬೇಕೆಂದು ಅರಸು ತೆಗೆದುಕೊಳ್ಳುವುದಲ್ಲೇ ಬಂದು ಅವನು ಮನೆಗೆ ಶವನನು ಶವನ ಬೆಲೆಯಾಗಿ ಒಂದು ಹಸುವನ್ನು ತೆಗೆದುಕೊಳ್ಳಲು ಬೆಸ್ತರೆ ಯಜಮಾನ ಒಪ್ಪಿದನು ಅದನ್ನು ಅಲ್ಲಿಯೇ ಯಾರಿಗೋ ದಾನ ಮಾಡಿಯೂ ಬಿಟ್ಟನು ಅರಸನು ಶವನನನ್ನು ಬರಬೇಕು ಎಂದು ಪ್ರಾರ್ಥಿಸುತ್ತಿದ್ದನು ಆತನು ನನಕು ಈಗ ಲೀಗ ಚೆನ್ನಾಯಿತು ಈ ಮನುಷ್ಯರ ಕಾಟ ತಪ್ಪಿಸಿಕೊಂಡು ಏಕಾಂತದಲ್ಲಿ ಇರಬೇಕು ಎಂದು ನಾನು ನೀರಿನೊಳಗೆ ಇಳಿದಿದ್ದು ನನಗೆ ಅರಮನೆಯೇ ಅರಮನೆಯ ಬೋಗ ಅರಮನೆಯೋ ಭೋಗಸ್ಥಾನ ನಮಗೆ ಅರಿಬೇಕಿಲ್ಲ ಎಂದನು ಚಕ್ರವರ್ತಿಯು ಮಹರ್ಷಿ ಒಂದೆರಡು ದಿನ ನಮ್ಮಲ್ಲಿದ್ದು ನಮಗೆ ಧರ್ಮ ವಿಚಾರಗಳನ್ನು ತಿಳಿಯಹೇಳಿ ಅನುಗ್ರಹ ಮಾಡಬೇಕು ಎಂದು ಹೇಳಿದನು ಆತನು ಕಾಮಲೋಭಗಳಿಲ್ಲದ ಮನಸ್ಸಿಗೆ ತೋರುವುದೆಲ್ಲವೂ ಧರ್ಮವೇ ಆದರೂ ನೀನು ಧರ್ಮ ಶ್ರವಣಾರ್ಥವಾಗಿ ನನ್ನನ್ನು ಕರೆಯುವುದರಿಂದ ಬರುವುದಿಲ್ಲವೆನ್ನುವುದು ಅನ್ನುವಂತಿಲ್ಲ ಬರುತ್ತೇನೆ ನಡೆ ಎಂದನು ಶವನನ್ನು ಹೊರಡುತ್ತಿದ್ದ ಹಾಗೆಯೇ ಬೆಸ್ತರೆ ಯಜಮಾನನು ಮತ್ತೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದನು ಆ ಮಹರ್ಷಿಯನ್ನು ಗೊತ್ತಾಯೇನು ಮತ್ತೆ ಬಂದೆ ಎಂದು ಕೇಳಿದೆನು ಅವನು ಸ್ವಾಮಿ ತಮ್ಮಂಗೆ ತಿಳಿದವರು ಹೇಳಿದ್ರದ ಹೇಳಿರೋದ ಕೇಳಿದ್ ಕೇಳಿದ್ನಿ ಏಳು ಹೆಜ್ಜೆ ಒಟ್ಟಿಗೆ ನಡೆದರೆ ಏಳು ಮಾತು ಆಡಿದರೆ ನಂಟುತನ ಗಂಟು ಬಿಡ್ತದೆ ಅಂತ ತಾವನ್ನು ತಾವನ್ನು ನಾವು ಎರಡೂ ಮಾಡಿದ್ದೀವಿ ನಮಗೂ ತಮಗೂ ನಂಟುತನ ಗಂಟು ಬಿದ್ದಿದೆ ಒಂದು ಸಲ ನಮ್ಮ ಅಟ್ಟಿವರೆಗೂ ತಾವು ಬಂದು ಅಲ್ಲೂ ಹಣ್ಣು ಒಪ್ಪಿಸ್ಕೋಬೇಕು ನಾನು ನೋಡಿಯಾ ಅಡ್ಡ ಬಿದ್ದೆನು ಆಯಿತು ನಾನು ಯಾವಾಗ ಏಳು ಹೆಜ್ಜೆ ನಿಮ್ಮ ಜೊತೆಯಲ್ಲಿ ನಡೆದಿದ್ದು ಆಯಿತು ನಾನು ಯಾವಾಗ ಹೇಳು ಏಳು ಹೆಜ್ಜೆ ನಿಮ್ಮ ಜೊತೆಯಲ್ಲಿ ನಡೆದದು ತಮ್ಮ ನೀರಿನಿಂದ ಎಳೆಯೋ ಎಳೆಯೋವಾಗ ಆಗಲಿ ಎಂದು ಅರಸ ಇವರು ಕಾರಣ ಬಾಂಧವರು ಮೊದಲು ಇವರ ಕೋರಿಕೆಯನ್ನು ನೆರವೇರಿಸಿ ಅನಂತರ ನಾನು ನಿನ್ನ ಅತಿಥಿಯಾಗಿ ಬರಬೇಕು ಎಂದರು ಅರಸನು ಮಹರ್ಷಿಯ ಜೊತೆಯಲ್ಲಿ ಬೆಸ್ಟರ ಹೋಗಿ ಮಹರ್ಷಿ ರಾಜೇಶಿಗಳಿಬ್ಬರೂ ಆ ಬೆಸ್ಟರು ಸಲ್ಲಿಸದೆ ಗೌರವವನ್ನು ಸ್ವೀಕರಿಸಿ ಅರಮನೆಗೆ ಬಂದರು